ನಾಚ ಬೇಡ ನಾರಿ ನಿಮ್ಮ ಬಂದಿವನಿ ನಾಚಬೇಡ ನಾರಿ ನಿಮ್ಮ ಬಂದಿವಿ ಓಡಿ ಬಂದು ನೋಡಬಾರೇ ಏನೇ ತಂದಿವಿ ಓಡಿ ಬಂದು ನೋಡಬಾರೇ ಏನೇ ತಂದಿವನಿ ಕಿವಿ ಕಿರಿದಾದ್ರೂ ಕಿವಿ ಕಿರಿದಾದೋಲ ಕೇಳ್ತಿದೆ ಜೀವ ಜೀವ ಓಲೆ ತಂದಿವನ್ ಬಾರೆ ನಿನ್ನ ಹರ್ಕ್ಲು ಕಿವಿಯ ಓಲೆ ತಂದಿನ್ ಬಾರೆ ನಿನ್ನ ಹರ್ಕ್ಲು ಕಿವಿಯ ಕತ್ತು ಉದ್ದಾಗಿದ್ರು ಕತ್ತು ಉದ್ದಾಗಿದ್ರು ನೆಕ್ಲೆಸ್ ಕೇಳ್ತದೆ ಜೀವ ನೆಕ್ಲೆಸ್ ಕೇಳ್ತದೆ ಜೀವ ನೆಕ್ಲೆಸ್ ತಂದಿವನ್ ಬಾರೆ ನಿನ್ನ ಒಂಟೆ ಕತ್ತ ತೋರೆ ಸ್ವಂತ ಜೀವ ಡಾವು ತಂದಿಂಬಾರೆ ನಿನ್ನ ದೊಡ್ಡ ಹೊಟ್ಟೆ ತೋರೆ ನಾಚಬೇಡ ನಾರಿ ನಿಮ್ಮ ಬಂದಿ ನೀ ಓಡಿ ಬಂದು ನೋಡಬಾರ ಏನೇ ತಂದಿ